ಹರಿಕತಾಮೃತಸಾರ ಗುರುಗಳ ಕರುಣದಿಂದ ಪರಿತು ಕೇಳುವೆ ಪರಮ ಭಗವದ್ ನಾದರದಿ ಕೇಳುವುದು ಆದರದಿ ಕೇಳುವುದು ಸರ್ವಕರ್ಮ ಸಮರ್ಪಣೆಯನ್ನು ಅರ್ಥ ದ್ವಂದ್ವಕರ್ಮವನ್ನು ಕೂಡ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕು ಪರಮಾತ್ಮ ಜೀವರಿಂದ ಮಾಡಲ್ಪಟ್ರ ದ್ವಂದ್ವ ಕರ್ಮಗಳನ್ನು ಸ್ವೀಕಾರ ಮಾಡಿದರೂ ಕೂಡ ಅವನು ನಿರ್ಲಿಪ್ತಾನೆ ನಿರ್ಲೇಪ ಅನ್ನೋದನ್ನು ಅಗ್ನಿಯ ದೃಷ್ಟಾಂತದಿಂದ ಈ ಪದ್ಯದಲ್ಲಿ ದಾಸರು ತಿಳಿಸ್ತಾರೆ ಭಗವಂತ ಸರ್ವಭೋಕ್ತರು ಅಂತ ಕರೆಸ್ಕೋತಾನೆ ಆದರೂ ಕೂಡ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜೀವಕೃತ ಕರ್ಮಗಳ ಲೇಪ ಅನ್ನೋದು ಸರ್ವಥ ಇಲ್ಲ ಜೀವರಲ್ಲಿ ಅಂತರ್ಯಾಮಿಯಾಗಿ ನಿಂತು ಕರ್ಮವನ್ನು ಮಾಡಿಸ್ದಾಗೂ ಲೇಪ ಇಲ್ಲ ತ್ರಿವಿಧ ಜೀವರಾಶಿಗಳಲ್ಲಿ ಇರ್ತಕ್ಕಂಥ ಕರ್ಮದ ಫಲವನ್ನು ಅವರು ಸಮರ್ಪಣೆ ಮಾಡಿದ್ದನ್ನು ಸ್ವೀಕಾರ ಮಾಡಿದರೂ ಕೂಡ ಪರಮಾತ್ಮ ನಿರ್ಲಿಪ್ತನೇ ಆಗಿದ್ದಾನೆ ಎನ್ನುವುದಕ್ಕೆ ಅಗ್ನಿಯ ದೃಷ್ಟಾಂತ ಜೀವಕೃತ ಕರ್ಮಗಳ ಬಿಡದೆ ರಮಾವರನ್ನು ಸ್ವೀಕರಿಸಿ ಫಲಗಳ ಈವನಧಿಕಾರ ಅನುಸಾರದ ಲವರಿ ಗನವರತ ಪಾವಕನು ಸರ್ವ ಸ್ವಭುಂಜಿಸಿ ತಾವಿಕಾರವನೇ ಇದನ್ನೊಮ್ಮೆಗೋ ಪಾವನಕ್ಕೆ ಪಾವನೆ ನಿರ್ಪಹರಿ ಉಂಬುದೇನರಿದು ಪ್ರತಿನಿತ್ಯದಲ್ಲಿ ಪ್ರತಿ ಕ್ಷಣದಲ್ಲಿ ಅಸಂಖ್ಯಾತ ಕರ್ಮಗಳನ್ನು ಮಾಡ್ತಾರೆ ಮುನಿ ಸುಕರ್ಮ ಶೀಲೋಪಿ ತಿಷ್ಟನ್ ಏಕದಿನೇ ದಿನೇ ದಶಾವರಾಣಂ ದೇಹಾನಂ ಕಾರಣಂ ಪ್ರತಿಪದ್ಯತೆ ಒಬ್ಬ ಸುಕರ್ಮದಲ್ಲೇ ರಥನಾಗಿರ್ತಕ್ಕಂಥ ಮುನಿ ಕೂಡ ಅತ್ಯಂತ ಕಡಿಮೆ ಅಂತಾದರೂ ಒಂದು ಕ್ಷಣದಲ್ಲಿ ಹತ್ತು ಜನ್ಮಗಳಿಗಾಗುವಷ್ಟು ಕರ್ಮಗಳನ್ನು ಮಾಡ್ತಾನೆ ಅಂತ ವಾಯುಪುರಾಣ ತಿಳಿಸ್ತಾರೆ ಅಂದಮೇಲೆ ಸಾಮಾನ್ಯ ಜೀವರ ಪಾಡೇನು ಕೂಡ ಜೀವರು ಮಾಡಿರ್ತಕ್ಕಂತಹ ಕರ್ಮಗಳನ್ನು ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮ ಸ್ವೀಕಾರ ಮಾಡಿ ಫಲಗಳ ಈವ ಅವರ ಅಧಿಕಾರಾನುಸಾರದಲ್ಲವರೆಗೆ ಅನವರತ ಸರ್ವಕಾಲಕ್ಕೂ ಫಲ ಕೊಡ್ತಕ್ಕಂಥವನು ಅಂತಾದರೆ ಪರಮಾತ್ಮನೇ ಹಾಗಾದರೆ ಭಗವಂತ ಇಷ್ಟೆಲ್ಲ ಕರ್ಮಗಳನ್ನು ತಾನು ಸ್ವೀಕಾರ ಮಾಡಿದ ಮೇಲೆ ಅವನಿಗೇನಾರು ಕರ್ಮದ ಫಲ ಲೇಪ ಆಗತ್ತ ದೋಷ ಇತ್ಯಾದಿ ಲೇಪ ಇದೆಯಾ ಅಂತ ಕೇಳಿದ್ರೆ ಅಗ್ನಿಯ ದೃಷ್ಟಾಂತವನ್ನು ಕೊಡ್ತಾರೆ ಅಗ್ನಿ ಹೇಗೆಲ್ಲವನ್ನು ಸ್ವೀಕಾರ ಮಾಡಿದರೂ ಕೂಡ ಮೇಧ್ಯ ಅಮೇಧ್ಯ ಎಲ್ಲ ವಸ್ತುಗಳನ್ನು ಸ್ವೀಕಾರ ಮಾಡಿದರೂ ಕೂಡ ಯಾವತ್ತಿಗೂ ವಿಕಾರ ಇಲ್ಲ ಅವನಿಗೆ ವಿಕಾರ ಇಲ್ಲ ಅನ್ನೋದೊಂದಾದರೆ ಅವನು ಪರಮ ಪಾವನ ಅವನಿಗೆ ಪಾವನ ಶಕ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಅವನನ್ನೇ ಅಗ್ನಿಯನ್ನೇ ಪಾವನ ಮಾಡುವಂತಹ ಪರಮ ಪಾವನ ಅಂತಾದರೆ ಪರಮಾತ್ಮ ಅಗ್ನಿ ಎಂದಿಗೂ ವಿಕಾರ ಹೊಂದೋದಿಲ್ಲ ಎಲ್ಲವನ್ನು ಕೂಡ ಭಕ್ಷಣ ಮಾಡಿದ್ರು ಪವಿತ್ರ ವಸ್ತುಗಳಿಗೂ ಪಾವಿತ್ರ್ಯತನ್ನು ಕೊಡ್ತಕ್ಕಂಥ ಪರಮ ಪಾವನ ಅಂತಾದರೆ ಪರಮಾತ್ಮ ಅಂದಮೇಲೆ ಪಾಪಕರ್ಮದಿಂದ ಅವನಿಗೇನಾದರೂ ಲೇಪ ಆಗೋದಕ್ಕೆ ಹೇಗೆ ಸಾಧ್ಯ ಅಗ್ನಿಯನ್ನೇ ಪಾವನ ಮಾಡ್ತಕ್ಕಂಥವನು ಭಗವಂತ ಜೀವಕೃತ ಕರ್ಮಗಳ ಬಿಡದೆ ರಮಾವನನ್ನು ಸ್ವೀಕರಿಸಿ ಜೀವನ್ ಮಾಡ್ತಕ್ಕಂಥ ಪುಣ್ಯ ಕರ್ಮಗಳಿಗೆ ಫಲ ನೀಡ್ತಕ್ಕಂಥವನು ಪರಮಾತ್ಮ ಆ ಕರ್ಮಗಳು ಜಡಭೂತವಾಗಿರ್ತಕ್ಕಂಥದ್ದು ಸ್ವತಃ ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ ಅವುಗಳಿಗೆ ಅಭಿಮಾನಿಗಳಾಗಿ ಚೇತನರಿದ್ದರೂ ಕೂಡ ಅವರು ಫಲ ಕೊಡಲಿಕ್ಕಾಗಲ್ಲ ಯಾಕಂದರೆ ಅಸ್ವಾತಂತ್ರ್ಯ ಭಗವಂತನ ಪ್ರೇರಣೆ ಇಲ್ಲದಿದ್ದರೆ ಆ ಕರ್ಮಾಭಿಮಾನಿ ದೇವತೆಗಳು ಕೂಡ ಜರಡ ಸಂತೃಶ್ಯಾಗಿರ್ತಕ್ಕಂಥದ್ದು ಕರ್ಮ ಅವಿದ್ಯೆ ಮಲ ಕಾಲ ತ್ರಿಗುಣ ಎಲ್ಲವೂ ಕೂಡ ಜಡಭೂತವಾಗಿರ್ತಕ್ಕಂಥದ್ದು ಭಗವಂತನ ಪ್ರೇರಣೆ ಅವನ ನಿಯಾಮಕತ್ವ ಇಲ್ಲದೇ ಇದ್ದರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಭಿಮಾನಿ ವ್ಯಪದೇಶ್ತು ಓಂ ಅಂತ ಆ ಕರ್ಮಾಭಿಮಾನಿ ದೇವತೆಗಳಿಗೆ ಫಲ ಕೊಡುವಂತಹ ಸಾಮರ್ಥ್ಯ ಯಾಕಿಲ್ಲ ಅಂದರೆ ಅವರು ಅಸ್ವತಂತ್ರರು ಆದ್ದರಿಂದ ಸ್ವತಂತ್ರತ್ವೇ ಅವರೂ ಕರ್ಮಕ್ಕೆ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ವಿಸ್ತಾರವಾಗಿ ಫಲಮತ ಉಪಪದೇಯ ಅಂತ ಸೂತ್ರದಲ್ಲಿ ತಿಳಿಸ್ತಾರೆ ಭಗವಂತನಿಂದಲೇ ಕರ್ಮದ ಫಲ ಅನ್ನೋದು ಸಿಗೋದು ಹೊರತು ಭಗವಂತನನ್ನು ಬಿಟ್ಟರೆ ಇನ್ಯಾರಿಗೂ ಕರ್ಮದ ಫಲವನ್ನು ಕೊಡೋದು ಸಾಧ್ಯ ಇಲ್ಲ ಯಮ ಪಾಪಿಗಳಿಗೆ ಶಿಕ್ಷೆ ಕೊಡ್ತಾನೆ ಅಂತ ಆದರೆ ಅದೂ ಭಗವಂತನ ಪ್ರೇರಣೆಯಿಂದ ಭಗವಂತನ ಅಧೀನದಲ್ಲೇ ಆ ಕರ್ಮಕ್ಕೆ ತಕ್ಕಂಥ ಶಿಕ್ಷೆಯನ್ನು ಯಮ ನರಕದಲ್ಲಿ ಕೊಡುವಂಥದ್ದು ಆದ್ದರಿಂದ ಯಮನಿಗೂ ಕೂಡ ಅಸ್ವಾತಂತ್ರ್ಯ ಭಗವಂತನ ಅಧೀನದಲ್ಲೇ ಕೊಳ್ತಾನೆ. ಆದರೂ ಭಗವಂತನ ಅಧೀನದಲ್ಲೇ ಕೊಡ್ತೀನಿ ಅಂತ ಚಿಂತನೆ ಮಾಡೋದರಿಂದ ಇಷ್ಟೆಲ್ಲ ನರಕದಲ್ಲಿರ್ತಕ್ಕಂಥ ಪಾಪಿಗಳಿಗೆ ಶಿಕ್ಷೆಯನ್ನು ಕೊಟ್ಟರು ಕೂಡ ಅವನಿಗೂ ಲೇಪ ಅನ್ನೋದಿಲ್ಲ ಅದು ಭಗವಂತನ ಅನುಗ್ರಹದಿಂದ ಆದ್ದರಿಂದ ಆ ಪುಣ್ಯ ಮತ್ತು ಪಾಪ ಏನು ದ್ವಂದ್ವ ಕರ್ಮಗಳಿದೆ ಅದನ್ನು ಭಗವಂತ ತಾನೇ ಸ್ವೀಕಾರ ಮಾಡಬೇಕು ಕರ್ಮವನ್ನ ಮಾತ್ರ ತಾನು ಸ್ವೀಕಾರ ಮಾಡ್ತೀನಿ ಅಂತಂದುಬಿಟ್ರೆ ಈ ಪಾಪಕರ್ಮವನ್ನು ಸ್ವೀಕಾರ ಮಾಡೋರು ಯಾರು ಆದ್ದರಿಂದ ದ್ವಂದ್ವ ಕರ್ಮಗಳನ್ನು ಕೂಡ ಭಗವಂತನಲ್ಲೇ ಸಮರ್ಪಣೆ ಮಾಡಬೇಕು ಅಂತ ಭಗವಂತನ ಆದೇಶ ಪಾಪಕರ್ಮವನ್ನು ಸಮರ್ಪಣೆ ಮಾಡದೇ ಇದ್ದರೂ ಭಗವಂತ ಅದಕ್ಕೆ ಸ್ವೀಕಾರ ಮಾಡಿ ನಮಗೆ ಫಲವನ್ನು ಕೊಡ್ತಾನೆ ಉಂಡ ಅನ್ನವನ್ನು ನಾವು ಸಮರ್ಪಣೆ ಮಾಡದೇ ಇದ್ದರೂ ಭಗವಂತ ಸ್ವೀಕಾರ ಮಾಡ್ತಾನೆ ಅದನ್ನು ಪಚನ ಮಾಡಿಸ್ತಾನೆ ಶಕ್ತಿಯಾಗಿ ಪರಿಣಾಮ ಮಾಡ್ತಾನೆ ಇತ್ಯಾದಿ ಎಲ್ಲ ಲೋಕದಲ್ಲಿ ನಾವು ಕಂಡಿದ್ದೀವಿ ಅಕಸ್ಮಾತ್ ಅವನು ಪಾಪಕರ್ಮವನ್ನು ನಾವು ಸಮರ್ಪಣೆ ಮಾಡಿಲ್ಲ ಅವನು ಸ್ವೀಕಾರ ಮಾಡಿದ್ದಾನೆ ಅನ್ನೋದಕ್ಕೆ ದೃಷ್ಟಾಂತ ಏನು ಅಂದರೆ ಪಾಪಕರ್ಮದ ಫಲ ನಮಗೆ ದುಃಖ ಆಗೋದು ಲೋಕದಲ್ಲಿ ಕಂಡಿದ್ದೀವಿ ಈ ಸಂಸಾರ ಅನ್ನೋದು ಹೇಗಿದೆ ಅಂದರೆ ಬಿಂದು ಮಾತ್ರ ಸುಖ ಅನುಭವ ಪರ್ವತಕ್ಕೆ ಸಮ ದುಃಖ ಅಂತ ಪಾಪಕರ್ಮವನ್ನು ಮಾಡದೇ ಬಿಟ್ಟಿಲ್ಲ ಪಾಪಕರ್ಮವನ್ನು ಸಮರ್ಪಣೆ ಮಾಡಿಲ್ಲ ಅಂದಮೇಲೆ ಅದರಿಂದ ನಮಗೆ ಫಲ ಬರಲೇಬಾರ್ದು ಅಂತೇಳಿ ತರ್ಕ ಮಾಡಿದರೆ ಸಾಧ್ಯ ಇಲ್ಲ ನಾವು ಸಮರ್ಪಣೆ ಮಾಡದೆ ಬಿಟ್ಟರೂ ಕೂಡ ನಮಗೆ ಪಾಪಕರ್ಮದ ಫಲವಾಗಿ ದುಃಖ ಆಗೋದು ಜಗತ್ತಿನಲ್ಲಿ ಕಂಡಿದೆ ಸಂಸಾರದಲ್ಲಿ ದುಃಖವೇ ಜಾಸ್ತಿ ಸುಖ ಎಲ್ಲೋ ಅಲ್ಪವಾಗಿ ಇರ್ತಕ್ಕಂಥದ್ದು ಆದ್ದರಿಂದ ಪಾಪಕರ್ಮವನ್ನು ಸಮರ್ಪಣೆ ಮಾಡದೇ ಇದ್ರೂ ಕೂಡ ಭಗವಂತದನ್ನು ಸ್ವೀಕಾರ ಮಾಡ್ತಾನೆ ಆ ಕಾರಣಕ್ಕಾಗಿ ನಮಗೆ ದುಃಖ ನೋವು ಇತ್ಯಾದಿ ಎಲ್ಲವನ್ನು ಕೂಡ ರೋಗ ರುಜಿನಾದಿಗಳನ್ನು ಅನುಭವಿಸ್ತಾ ಇರೋದು ಬಿಂಬರೂಪನಾಗಿರ್ತಕ್ಕಂಥ ಭಗವಂತ ತಾನು ಆ ಭಕ್ತರಿಂದ ಅರ್ಪಿಸಲ್ಪಟ್ಟ ಕರ್ಮಗಳನ್ನು ಸ್ವೀಕಾರ ಮಾಡಿ ಪುಣ್ಯಕರ್ಮಗಳಿಗೆ ಸಂತೋಷ ಪಡದೆ ಇದ್ದರೆ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರ ಆನಂದವನ್ನು ಅನುಭವಿಸೋದು ಹೇಗೆ ಸಮರ್ಪಣೆ ಅನ್ನೋದು ಮಾಡಲೇಬೇಕು ಅವಶ್ಯ ಕರ್ತವ್ಯ ಇಲ್ಲದೇ ಇದ್ದರೆ ಅರ್ಪಣೆ ಮಾಡದೇ ಇದ್ದರೆ ನಮಗೇ ಮಹಾಪುಣ್ಯದಿಂದ ನಾವು ವಂಚಿತರಾಗ್ತೀವಿ ಯಾಕೆ ಅಲ್ಲೇ ಇರ್ತಕ್ಕಂಥ ಅದೇ ಹೆಸರಿನಿಂದ ಇರತಕ್ಕಂಥ ತೈ ದೈತ್ಯರು ನಮ್ಮ ಶರೀರದಲ್ಲಿ ಇದ್ದು ಆ ಪುಣ್ಯಕರ್ಮದ ಫಲವನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾರೆ ಆದ್ದರಿಂದ ನಾವು ಮಾಡಿರ್ತಕ್ಕಂಥ ಕರ್ಮವನ್ನು ಅರ್ಪಣೆ ಮಾಡಿದ್ರೆ ಅದು ಪುಣ್ಯಕರ್ಮಗಳಾಗಿದ್ದರೆ ಭಗವಂತ ಮರಳಿತನಗರ್ಪಿಸಲು ಕೊಟ್ಟು ಅನಂತ ಮಣೆ ಮಾಡಿ ಅದನ್ನು ಸುಖವಾಗಿ ಅನಂತ ಸುಖವಾಗಿ ಅದನ್ನು ಮಲ್ಟಿಪ್ಲೈ ಮಾಡಿ ಮತ್ತೆ ನಮಗೆ ಕೊಡ್ತಾನೆ ಇದು ಭಗವಂತನ ಕಾರುಣ್ಯ ಈಗ ನಮ್ಮ ಪ್ರಶ್ನೆ ಏನು ಅಂದರೆ ಪುಣ್ಯ ಪಾಪಕರ್ಮಗಳನ್ನು ಸ್ವೀಕಾರ ಮಾಡೋದು ಅಂತಂದರೆ ಏನು ಅಂತ ಪ್ರಶ್ನೆ ಬಂದರೆ ನಾವು ಸಮರ್ಪಣೆ ಮಾಡೋದು ಅಂತ ಆದರೆ ಏನು ಅಂತಂದರೆ ಭಗವಂತ ಪುಣ್ಯಕರ್ಮವನ್ನು ಸ್ವೀಕಾರ ಮಾಡ್ತಾನೆ ಅಂತಂದರೆ ಅರ್ಥ ಏನು ಪುಣ್ಯ ಕರ್ಮದ ಫಲವಾಗಿ ನಮಗೆ ಪರಂಪರೆಯಲ್ಲಿ ಸ್ವರೂಪ ಸುಖದ ಅಭಿವ್ಯಕ್ತಿಯನ್ನು ಮಾಡ್ತಾನೆ ಅದನ್ನು ಅಚಿಂತ್ಯ ಶಕ್ತಿಯಿಂದ ಬಿಂಬನಾಗಿರ್ತಕ್ಕಂಥ ತಾನು ಸ್ವೀಕಾರ ಮಾಡಿ ಉಂಡು ಭೋಗಿಸಿ ನಲ್ಲಿದರೆ ಆನಂದ ನಮಗೆ ಆ ಆನಂದದ ಲವಲೇಶ ಅನ್ನೋದು ಇಲ್ಲಿ ಅನುಭವಕ್ಕೆ ಬರುತ್ತೆ ಸಂಸಾರ ಅವಸ್ಥೆಯಲ್ಲಿ ಮುಕ್ತಾವಸ್ಥೆಯಲ್ಲಿ ಸ್ವರೂಪಭೂತವಾಗಿರ್ತಕ್ಕಂಥ ಆನಂದದ ಅಭಿವ್ಯಕ್ತಿಯನ್ನು ಮಾಡಿಕೊಡ್ತಾನೆ ಭಗವಂತ ಬಿಂಬ ಹೀಗೆ ಕರ್ಮವನ್ನು ಅರ್ಪಣೆ ಮಾಡಿದಾಗ ಜೀವರ ಆ ಕರ್ಮನಿಮಿತ್ತ ನಿಮಿತ್ತ ಆನಂದವನ್ನು ಅನುಭೋಗ ಮಾಡಿದಾಗ ಜೀವರಿಗೆ ಆನಂದದ ಅನುಭವ ಅನ್ನೋದಾಗತ್ತೆ ಆ ಪ್ರಾಕೃತ ಸುಖವನ್ನು ತಾನೇ ಗಳಿಸಿದ್ದು ತಾನೇ ಕರ್ಮವನ್ನು ಮಾಡಿದ್ದು ತಾನೇ ಫಲಭೋಕ್ತರೋನ ಅನುಸಂಧಾನದಿಂದ ಅಹಂಕಾರ ಮಮಕಾರ ಇತ್ಯಾದಿಯಿಂದ ಅಭಿಮಾನದಿಂದ ಹೀಗುತ್ತಾನೆ ಜೀವ ಜೀವ ಈ ರೀತಿಯಾಗಿ ಆನಂದದಿಂದ ಅವನು ಸಾತ್ವಿಕ ಆಗಿ ಸದಾ ಭಗವಂತನ ಸ್ಮರಣೆ ಮಾಡುವಂತಹ ಯೋಗ್ಯ ಜೀವಿಯಾದರೆ ಭಗವಂತನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿಸಿ ತಾನೇ ಸಮರ್ಪಣೆ ಮಾಡಿಸ್ಕೊಂಡು ಫಲಕ್ಕೆ ನನಗೆ ಅನುಗ್ರಹ ಮಾಡ್ತಾನಲ್ಲ ಇದು ಭಗವಂತ ಮಾಡ್ತಕ್ಕಂಥ ಅಚಿತ್ಯದ್ಭುತ ಕಾರುಣ್ಯ ಅಂತ ಈ ರೀತಿಯಾಗಿ ಜೀವ ಚಿಂತನೆಯನ್ನು ಮಾಡಿದರೆ ಅದೇ ಪುಣ್ಯಕರ್ಮದ ಸಮರ್ಪಣೆ ಪಾಪ ಕರ್ಮವನು ಭಗವಂತ ಸ್ವೀಕರಿಸೋದು ಅಂತಾದರೆ ಜೀವನ ಅಂತಃಕರಣದಲ್ಲಿ ಆ ಕರ್ಮದ ಫಲವಾಗಿ ದುಃಖವನ್ನು ಉಂಟು ಮಾಡಿ ಭಗವಂತ ಅದರೊಳಗೆ ಇರ್ತಾನೆ ಆದರೆ ತಾನು ಸುಖರೂಪನಾಗೇ ಇರ್ತಾನೆ ಜೀವನಿಗೆ ದುಃಖವನ್ನು ಉಣಿಸ್ತಾನೆ ಜೀವ ಮಾತ್ರ ಆ ಪಾಪಕರ್ಮದ ಫಲವಾಗಿ ದುಃಖವನ್ನೇ ಅನುಭವಿಸ್ತಾನೆ ಆ ದುಃಖವನ್ನು ಅನುಭವಿಸಿ ಅನುಭವಿಸಿ ಶಾರೀರಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ ಜೀವನ ಪ್ರಾಕೃತ ದುಃಖಕ್ಕೂ ಭಗವಂತನ ಸ್ವರೂಪಭೂತವಾಗಿರ್ತಕ್ಕಂಥ ಸುಖಕ್ಕೂ ಎಲ್ಲದಕ್ಕೂ ಕಾರಣ ಯಾರು ಅಂತ ಆದರೆ ಭಗವಂತನೇ ಅವನು ಬಿಂಬ ಜೀವರೆಲ್ಲ ಪ್ರತಿಬಿಂಬ ಸ್ಥಾನಿಯರು ಭಗವಂತನ ಸುಖದಂತೆ ಜೀವನ ದುಃಖವೂ ಕೂಡ ಚೇತನರಿಗೆ ಇರ್ತಕ್ಕಂಥ ಒಂದು ಧರ್ಮ ಆದರೆ ಕಿಂಚಿತ್ ಸಾದೃಶ್ಯ ಬಿಂಬ ಪ್ರತಿಬಿಂಬ ಭಾವ ಕಿಂಚಿತ್ ಸಾಮ್ಯ ಅಷ್ಟೇ ಪೂರ್ಣ ಪ್ರಮಾಣದ ಸಾಮ್ಯವನ್ನು ಇಲ್ಲಿ ನಿರೀಕ್ಷಣೆ ಮಾಡಬಾರದು ಹೇಗೆ ಅಂದರೆ ಕನ್ನಡಿಯಲ್ಲಿ ನಾವು ನಮ್ಮ ಪ್ರತಿಬಿಂಬವನ್ನು ನೋಡ್ತೀವಿ ಅಥವಾ ನಮ್ಮ ಕರಿ ನೆರಳು ಕೂಡ ನಮ್ಮ ಪ್ರತಿಬಿಂಬನೇ ಕನ್ನಡಿಯ ಪ್ರತಿಬಿಂಬದಲ್ಲಿ ಬಹಳ ಸದೃಶ್ಯ ಇದೆ ನೆರಳಲ್ಲಿ ಏನಿದೆ ಆಕಾರ ಮಾತ್ರ ನೆರಳಿಗೆ ಚಲನೆಯೂ ಇಲ್ಲ ಹಾಗೇ ಬಿಂಬ ಕ್ರಿಯಾಯಿವ ಅಂತ ಬಿಂಬದಲ್ಲಿ ಕ್ರಿಯೆ ಆದರೆ ಮಾತ್ರ ಪ್ರತಿಬಿಂಬದಲ್ಲಿ ಕ್ರಿಯೆ ಮೂಡುವುದಕ್ಕೆ ಸಾಧ್ಯ ಹಾಗಾಗಿ ಜೀವಕೃತ ಕರುಮಗಳನ್ನು ಭಗವಂತ ಬಿಡದೆ ರಮಾಭರನ್ನು ಸ್ವೀಕರಿಸಿ ಜೀವರ ಮೇಲೆ ಕಾರುಣ್ಯದಿಂದಲೇ ಪರಮಾತ್ಮ ಕರ್ಮಗಳನ್ನು ಸ್ವೀಕಾರ ಮಾಡ್ತಾನೆ ಪಾಪಕರ್ಮದ ಫಲವಾಗಿ ಜೀವರಿಗೆ ದುಃಖವನ್ನು ಉಣಿಸ್ತಾನೆ ಜೀವ ಸಾತ್ವಿಕನಾಗಿದ್ದರೆ ಭಗವಂತನ ಭಕ್ತನಾಗಿದ್ದರೆ ಪ್ರಾರಬ್ಧ ಕರ್ಮ ವಶಾತು ದುಷ್ಟರ ಸಂಘ ಮಾಡಿ ಪಾಪವನ್ನು ಮಾಡಿದರೆ ಆ ದುಃಖದಿಂದ ಪ್ರಾಯಶ್ಚಿತ ರೂಪವಾಗಿ ಪರಮಾತ್ಮನ ಅನಂತ ರೂಪದಿಂದ ಪರಿಪರಿಯಾಗಿ ಅನಂತ ರೂಪ ನಾಮ ಗುಣ ಚಿಂತನೆ ಇತ್ಯಾದಿ ಎಲ್ಲವನ್ನು ಮಾಡಿ ಆ ದುಃಖದ ಮಟ್ಟವನ್ನು ಕಡಿಮೆ ಮಾಡ್ಕೊತಾನೆ ಪ್ರಯತ್ನ ಮಾಡ್ತಾನೆ ಅದೇ ಅವನು ಅಧಮ ಜೀವಿಯಾಗಿದ್ದರೆ ತಾಮಸ ಜೀವಿ ಆಗಿದ್ದರೆ ಅದೇ ದುಃಖದಲ್ಲಿ ಅವನು ಹೊರಳಾಡ್ತಾನೆ ಇಷ್ಟೆ ಅವನಿಗೆ ಆಮೇಲೆ ಅಂದಂ ತಮಸ್ಸು ಅನ್ನೋದು ಹೀಗೆ ಪರಮಾತ್ಮ ಅಧಿಕಾರಾನುಸಾರದಲ್ಲಿ ಸಾತ್ವಕರಿಗೆ ಮೋಕ್ಷವನ್ನು ರಾಜಸರಿಗೆ ನಿತ್ಯ ಸಂಸಾರವನ್ನು ತಾಮಸರಿಗೆ ನರಕ ಅಂದಂತಮಸ್ಸನ್ನು ಕೊಡ್ತಾನೆ ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಷಮ್ಯ ನೈರ್ಗುಣ್ಯ ತ್ವಪಕ್ಷಪಾತ ಇತ್ಯಾದಿ ಯಾವುದೇ ದೋಷ ಇಲ್ಲ ಪರಮಾತ್ಮ ದೋಷದೂರ ಗುಣಪರಿಪೂರ್ಣ ಒಂದೇ ಕರ್ಮ ಅದನ್ನು ಮಾಡಿರ್ತಕ್ಕಂಥ ಜೀವನ ಸ್ವರೂಪಯೋಗ್ಯತೆಗೆ ಅನುಗುಣವಾಗಿ ಫಲ ನೀಡುತ್ತೆ ಕರ್ಮ ಒಂದೇ ಜೀವರಲ್ಲಿ ಭೇದ ಬೇರೆ ಬೇರೆ ಜೀವರು ಕರ್ಮಗಳನ್ನು ಮಾಡಿದ್ರೂ ಕೂಡ ಜೀವರ ಅನಾದಿ ಸ್ವರೂಪಯೋಗ್ಯತೆ ಏನಿದೆಯೋ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ ಭಗವಂತ ಅದನ್ನೇ ದಾಸರ ಹೇಳಿದ್ದು ಫಲಗಳ ನೀವ ಅಧಿಕಾರಾನುಸಾರದಲ್ಲಿ ಅನವರತ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಪಾಂಡವರು ಐದು ಜನ ಸೇರೆ ಧರ್ಮರಾಜ ಭೀಮಸೇನ ಅರ್ಜುನ ನ ಕುಲಾಸಹದೇವ ಐದು ಜನ ಸೇರಿ ರಾಜಾಗವನ್ನು ಮಾಡಿದ್ರು ಅಂತ ಕೇಳ್ತೀವಿ ಮಹಾಭಾರತದಲ್ಲಿ ಭೀಮಸೇನ ದೇವರಿಗೆ ಅದು ಮುಂದೆ ಬ್ರಹ್ಮ ಪದವಿಗೆ ಪ್ರಾಪ್ತಿಯಾಗೋದಕ್ಕೆ ಕಾರಣ ಆಯಿತು ಭೀಮಸೇನ ದೇವರು ವಾಯುದೇವರ ಅವತಾರ ಅವರಿಗೆ ಮುಂದೆ ಬ್ರಹ್ಮ ಪದವಿಗೆ ಪ್ರಾಪ್ತಿಗೆ ಕಾರಣ ಆಯಿತು ಆ ಯಾಗ ಅದೇ ಧರ್ಮರಾಜನಿಗೆ ಅವನ ಯೋಗ್ಯತೆಗೆ ಮೀರಿದ್ದಾಗಿತ್ತು ಅಕರ್ಮ ಕರ್ಮ ಅದರಿಂದ ಜೂಜಾಡೋದಕ್ಕೆ ಅದರಲ್ಲಿ ಭೀಮಸೇನ ಪಣ ಇಡೋದಕ್ಕೆ ಇತ್ಯಾದಿ ಪ್ರೇರಣೆ ಮಾಡೋ ಹಾಗಾಗಿ ಹೆಚ್ಚಿನ ಪುಣ್ಯ ಎಲ್ಲ ಹ್ರಾಸ ಆಗೋಯಿತು ಪರಮಾತ್ಮನನ್ನು ಏಧಮನ ಯೋಗ್ಯತೆಗೆ ಮೀರಿರ್ತಕ್ಕಂಥ ಪುಣ್ಯವನ್ನು ತಾನು ಈ ರೀತಿಯಾಗಿರ್ತಕ್ಕಂಥ ತಪ್ಪನ್ನು ಪಾಪವನ್ನು ಮಾಡಿಸಿ ಅದನ್ನು ಹ್ರಾಸ ಮಾಡ್ತಾನೆ ಕಡಿಮೆ ಮಾಡ್ತಾನೆ ಆದ್ದರಿಂದ ಪುಣ್ಯಕರ್ಮ ಉತ್ತಮರಿಗೆ ಅಧಿಕ ಫಲವನ್ನು ಕೊಡ್ತಾ ಇದೆ ಸಾಮಾನ್ಯರಿಗೆ ಅಲ್ಪ ಫಲವನ್ನು ಕೊಡ್ತಾ ಇದೆ ಆ ಕರ್ಮದಿಂದ ಏನೂ ಫಲ ಬರದೇ ಇದ್ದಂಗೆ ಪರಮಾತ್ಮ ವ್ಯವಸ್ಥೆಯನ್ನು ಮಾಡ್ತಾನೆ ಅದೇ ಪಾಪಕರ್ಮ ಆದರೆ ಉತ್ತಮರಿಗೆ ಫಲವನ್ನೇ ಕೊಡೋದಿಲ್ಲ ಸಾಮಾನ್ಯರಿಗೆ ಅಲ್ಪ ಫಲ ಅನ್ನೋದು ಸಿಗ್ತಾ ಇದೆ ಹೆಚ್ಚಿನ ಫಲ ಅಧಿಕ ಫಲ ಅನ್ನೋದು ಸಿಗ್ತಾ ಆದ್ದರಿಂದ ಈ ಕರ್ಮಕ್ಕೆ ಎಲ್ಲರಿಗೂ ಕೂಡ ಇದೇ ಫಲ ಅಂತ ಸಾಮಾನ್ಯವಾಗಿ ಒಂದು ನಿಯಮ ಅಂತ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್ವಶಕ್ತ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ ಫಲಗಳ ನೀವು ಅಧಿಕಾರಾನುಸಾರದಲ್ಲಿ ಅವರಿಗೆ ಅನವರತ ಅವರವರ ಯೋಗ್ಯತಾನುಸಾರವಾಗಿಯೇ ಫಲವನ್ನು ಕೊಡ್ತಾನೆ ನಾವು ಅಲ್ಪವಾಗಿರ್ತಕ್ಕಂಥ ಪುಣ್ಯವನ್ನು ಭಗವಂತನ ಸ್ಮರಣ ಸಹಿತವಾಗಿ ಮಾಡಿ ಅದನ್ನು ಭಗವಂತನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿದರೆ ಅದನ್ನು ಮಹತ್ತಾಗಿ ಮಾಡಿ ಮರಳಿತನಗ ಅರ್ಪಿಸದಲು ಅರ್ಪಿಸಲು ಅನಂತಮಣಿ ಮಾಡಿ ಮಹಾಫಲವನ್ನಾಗಿ ಮಾಡಿ ಭಗವಂತನ ಬಗ್ಗೆ ಕೊಡ್ತಾನೆ ಪಾಪಕರ್ಮವನ್ನು ಅರ್ಪಣೆ ಮಾಡಿದ್ರೆ ಅದನ್ನು ಉಪಮರ್ದನ ಮಾಡಿ ದುಃಖ ಫಲ ಏನಿದೆಯಲ್ಲ ಅದರ ತೀವ್ರತೆಯನ್ನು ಕಡಿಮೆ ಮಾಡಿ ಆ ಕರ್ಮ ಫಲದ ನಿರ್ವೀರ್ಯವನ್ನು ಮಾಡಿ ಜೀವನನ್ನು ಅನುಗ್ರಹ ಮಾಡ್ತಾನೆ ಪರಮಾತ್ಮ ಉಪಮರ್ದನ್ ಚ ಅಂತ ಸೂತ್ರ ಪಾವಕನು ಸರ್ವಸ್ವ ಭುಂಜಿಸಿ ತಾವಿಕಾರವನೈದನೊಮ್ಮೆಗೂ ಅಂತ ಅಗ್ನಿಯ ದೃಷ್ಟಾಂತವನ್ನು ಕೊಡ್ತಾನ ದಗ ದಗದಗ ಅಂತ ಉರಿತಾಯಿರ್ತಕ್ಕಂಥ ಅಗ್ನಿ ಅದಕ್ಕೆ ಸಪ್ತಜಿಫ ಅಂತೆಲ್ಲ ತಿಳ್ಕೊಂಡ್ವಿ ಹಾಗೆ ಅಶುದ್ಧ ಶುದ್ಧ ಎಲ್ಲವನ್ನು ಕೂಡ ಅಗ್ನಿ ಭಕ್ಷಣೆ ಮಾಡುತ್ತೆ ಮುಂದಿನ ಸ ಹೇಳ್ತಾರೆ ಇದ್ದಲೆಯೂ ನಿತ್ಯದಲ್ಲಿ ಮೇಧ್ಯ ಅಮೇಧ್ಯ ವಸ್ತುಗಳನ್ನು ಲೋಕವ ಲೋಕದಲ್ಲಿ ಶುದ್ಧ ಶುಚಿ ಎನಿಸಿಕೊಂಬನು ವೇದ ಸ್ಮೃತಿಗಳಳು ಬುದ್ಧಿಪೂರ್ವಕವಾಗಿ ವಿಭೂದರು ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯೇ ಕೈಕೊಂಡು ಧರಿಸುತ್ತಿಪ್ಪ ಇದ್ದಲೆ ಅಂದರೆ ಎರಡು ತಲೆ ಇರ್ತಕ್ಕಂಥ ಅಗ್ನಿ ಅಂತ ನಿತ್ಯದಲ್ಲಿ ಮೇಧ್ಯ ಅಮೇಧ್ಯ ವಸ್ತುಗಳು ಉಂಡು ಶುದ್ಧ ಅಶುದ್ಧ ಎರಡು ವಸ್ತುಗಳನ್ನು ಉಂಡು ಕೂಡ ಲೋಕದಲ್ಲಿ ಶುದ್ಧ ಶುಚಿ ಎಂದೆನಿಸಿಕೊಂಬನೋ ಅಗ್ನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಅನ್ನೋದು ಬರೋದಿಲ್ಲ ಮೇಧ್ಯ ಅಮೇಧ್ಯ ಎರಡು ಎರಡು ವಸ್ತುಗಳನ್ನು ಹಾಕಿದರೂ ಕೂಡ ಅದು ಭಕ್ಷಣ ಮಾಡುತ್ತೆ ಸುಟ್ಟು ಬೂದಿ ಮಾಡುತ್ತೆ ಅಶುದ್ಧ ಅಶುಚಿ ಆಹಾರ ಸೇವನೆಯಿಂದ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ವಿಕಾರ ಆಗುವಂತೆ ಅಗ್ನಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರ ಎಂದಿಗೂ ಆಗೋದಿಲ್ಲ ಅಂತ ಭಾಗವತವಾಗಿ ತಿಳಿಸ್ತಾ ಇದೆ ತೇಜಸ್ವಿನಾಂನ ದೋಷಾಯ ಒನ್ ಹೇ ಹೇ ಸರ್ವಭುಜೋಯತ ಅಗ್ನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಅನ್ನೋದು ಅಂಟೋದಿಲ್ಲ ಅಗ್ನಿಯೇ ನಿರ್ಲೇಪನ ಆಗ್ತಾನೆ ಅಂದರೆ ಅಗ್ನಿ ಅಂತರ್ಗತನಾಗಿ ಅಗ್ನಿಗೆ ಈ ರೀತಿಯಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರುವಂಥದ್ದು ಅಗ್ನಿ ಸರ್ವಭಕ್ಷಕನಾಗಿದ್ದರೂ ಶುದ್ಧ ಅಂತ ತೇಜಸ್ವಿ ತಪಸ ದೀಪ್ತೋ ದುರ್ದರ್ಶೋ ದೂರಭಾಜನಃ ಸರ್ವಭಕ್ಷೋಪಯುಕ್ತಾತ್ಮ ನಾದೆ ಫಲಂ ಅಗ್ನಿವತ್ ಅಂತ ಏಕಾದಶಿ ಸ್ಕಂಧ ಭಾಗವತದಲ್ಲಿ ತಿಳಿಸ್ತಾನೆ ಹಾಗೆ ಅಗ್ನಿಗೆ ಏನನ್ನೇ ಹಾಕಿದ್ರು ಅದು ಸರ್ವಭಕ್ಷಣ ಅಂತ ಕರ್ಸ್ಕೊಂಡ್ರು ಸರ್ವಭಕ್ಷಕ ಅಂತಲೇ ಅಗ್ನಿಗೆ ಹೆಸರು ಆದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಇಲ್ಲ ಅಂತಾದಮೇಲೆ ಅಗ್ನಿಗೆ ಪಾವಕ ಅಂತ ಹೆಸರು ಸಂಸ್ಕೃತದಲ್ಲಿ ಅಪವಿತ್ರ ವಸ್ತುಗಳು ಕೂಡ ಬೆಂಕಿಯ ಸ್ಪರ್ಶದಿಂದ ಪವಿತ್ರ ಆಗೋದ್ರಿಂದ ಬೆಂಕಿಗೆ ಪಾವನ ಮಾಡುವಂಥ ಸಾಮರ್ಥ್ಯ ಕೊಟ್ಟು ಪಾವಕ ಅಂತ ಹೆಸರನ್ನು ಕೊಟ್ಟವನೇ ಪರಮಾತ್ಮ ಉದಾಹರಣೆಗೆ ಬೆಳ್ಳಿಯನ್ನು ಅಥವಾ ಚಿನ್ನವನ್ನು ಶುದ್ಧ ಮಾಡಬೇಕು ಅಂತಾದರೆ ಅಗ್ನಿಯಲ್ಲಿ ಹಾಕಿ ತೆಗಿಯೋದು ಅಂತ ಹಾಗೆ ಕಲ್ಮಶವನ್ನು ಶುದ್ಧ ಮಾಡಬೇಕು ಅಂತಾದರೆ ಅಗ್ನಿಯಲ್ಲಿ ಹಾಕಿದ್ಮೇಲೆ ಅಗ್ನಿಗೇನಾದ್ರು ದೋಷವಂತ ಅಂದರೆ ಸರ್ವತ ಇಲ್ಲ ಆ ಅಗ್ನಿಯನ್ನು ಪಾವನ ಮಾಡ್ತಕ್ಕಂಥವನು ಅಗ್ನಿಯ ಗುಣಧರ್ಮವನ್ನು ಅಭಿವ್ಯಕ್ತಿ ಮಾಡಿಕೊಡ್ತಕ್ಕಂಥ ಪರಮಪಾವನ ಅಂತಾದರೆ ಪರಮಾತ್ಮ ಪವಿತ್ರಾನ್ನಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ ಅಂತ ಅಪವಿತ್ರವಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಭಕ್ಷಣೆ ಮಾಡಿ ಅದನ್ನು ಪಾವನಗೊಳಿಸ್ತಕ್ಕಂಥ ಅಗ್ನಿಯನ್ನು ಪಾವನ ಮಾಡ್ತಕ್ಕಂಥವನು ಅಂತಾದರೆ ಪರಮಪಾವನ ಪರಮಾತ್ಮ ಅಗ್ನಿಗೆ ಈ ಪಾವನೆ ಮಾಡ್ತಕ್ಕಂಥ ಶುದ್ಧೀಕರಣ ಮಾಡುವಂಥ ಶಕ್ತಿ ಬಂದಿದೆ ಹೇಗೆ ಅಂದರೆ ಭಗವಂತನಿಂದ ಬರೇ ಶುದ್ಧೀಕರಣದ ಸಾಮರ್ಥ್ಯ ಅಷ್ಟೇ ಅಲ್ಲ ಅಗ್ನಿಯ ಎಲ್ಲ ಗುಣಧರ್ಮಗಳ ಅಭಿವ್ಯಕ್ತಿಯು ಕೂಡ ಭಗವಂತನಿಂದನೇ ದಹನತ್ವ ಪ್ರಕಾಶತ್ವ ಶೋಷಕತ್ವ ಪಾಚಕತ್ವ ಎಲ್ಲ ಗುಣಧರ್ಮಗಳ ಅಭಿವ್ಯಕ್ತಿ ಆಗಬೇಕು ಅಂತಾದರೂ ಅಲ್ಲಿ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮನಿಂದನೇ ಸಾಧ್ಯ ಅದೇ ರೀತಿಯಾಗಿ ಅಶುದ್ಧ ಕರ್ಮವನ್ನು ಭಗವಂತನಿಗೆ ಅರ್ಪಿಸಿದೆ ಅಗ್ನಿಗೆ ಲೇಪ ಇಲ್ಲ ಅಂತ ಆದಮೇಲೆ ಅವನಿಗೂ ಆ ಶಕ್ತಿಯನ್ನ ಪ್ರೇರಣೆ ಮಾಡಿರ್ತಕ್ಕಂಥ ಭಗವಂತನಿಗೆ ಲೇಪ ಇದೆಯಾ ಅಂದರೆ ಇಲ್ಲ ಹಾಗಾದರೆ ಅರ್ಪಣೆ ಮಾಡದೇ ಇದ್ದರೆ ಏನಾಗುತ್ತೆ ಅಂದರೆ ಅದರಿಂದ ನಮಗೇ ಬಾಧಕಾಗತ್ತೆ ತೊಂದರೆ ಆಗ್ತಾ ಇದೆ ಆದ್ದರಿಂದ ದುಷ್ಟ ಫಲವನ್ನು ನಾವು ಉಣ್ಲೇಬೇಕಾಗತ್ತೆ ದುಃಖವನ್ನು ಅನುಭವ ಅದೇ ಭಗವಂತನಿಗೆ ಸಮರ್ಪಣೆ ಮಾಡಿದ್ವಿ ಪಾಪಕರವಾದ ಫಲವನ್ನು ಅಂತಾದರೆ ನಮಗೆ ಕರ್ಮ ವಿಮೋಚನೆ ಆಗತ್ತೆ ಆದ್ದರಿಂದ ಪರಮಾತ್ಮನಲ್ಲಿ ಪಶ್ಚಾತ್ತಾಪ ರೂಪವಾಗಿ ಪ್ರಾಯಶ್ಚಿತ ರೂಪವಾಗಿ ಈ ಪಾಪಕರ್ಮವನ್ನು ಕೂಡ ಭಗವಂತನಲ್ಲಿ ಸಮರ್ಪಣೆ ಮಾಡಬೇಕು ಪೂಜಾತ್ವೇನ ಕರ್ಮಗಳನ್ನ ಅಥವಾ ಕರ್ಮಗಳ ಸಮರ್ಪಣೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ರಜ ಅಂತ ಪರಮಾತ್ಮನಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿದರೆ ಮೋಕ್ಷಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಸಕಾಮ ಕರ್ಮ ಇತ್ಯಾದಿಗಳ ತ್ಯಾಗವನ್ನು ಹೇಳಿದ್ದೇ ಹೊರತು ಎಲ್ಲ ಕರ್ಮಧರ್ಮಗಳನ್ನು ಬಿಟ್ಟುಬಿಡು ಅಂತ ಹೇಳಿಕ್ಕೆ ಹೊರಟಿದ್ದಲ್ಲ ಕೃಷ್ಣ ಆದ್ದರಿಂದ ಪರಮಾತ್ಮನಲ್ಲಿ ದ್ವಂದ್ವಕರ್ಮವನ್ನು ಸಮರ್ಪಣೆ ಮಾಡಿ ಶರಣಾಗತನಾಗಬೇಕು ಅಂತ ಪರಮಾತ್ಮ ರಾಮಾಯಣದಲ್ಲಿ ರಾಮಚಂದ್ರದೇವರಾಗಿ ಅವತಾರ ಮಾಡ್ದಂಗೆ ಹೇಳ್ತಾನೆ ಅಭಯಂ ಸರ್ವಭೂತೇಭ್ಯೋ ದದಾತಿ ದದಾಮೇತದ್ ವ್ರತಮ್ಮಮಾ ಅಂತ ಯಾರು ಶರಣಾಗತರಾಗ್ತಾರೋ ಅವರಿಗೆ ಉದ್ಧಾರ ಮಾಡೋದು ಅವ್ರನ್ನ ರಕ್ಷಣೆ ಮಾಡೋದು ನನ್ನ ವ್ರತ ಅಂಥೇಳಿ ಯಾರೇ ಬಂದು ಶರಣಾಗತರಾದರೂ ಅವ್ರನ್ನ ಉದ್ಧಾರ ಮಾಡ್ತೀನಿ ಅಂತ ಅಂತಹ ಪರಮಾತ್ಮನಲ್ಲಿ ಅನ್ಯತಃ ಶರಣಂ ನಾಸ್ತಿ ತ್ವಮೇವ ಶರಣ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಬೇಕು ಏನು ಶರಣ ಆಗತಿ ಅಂದರೆ ವಿಷ್ಣುವೇ ಸರ್ವೋತ್ತಮ ಅಂತಹ ಪರಮಾತ್ಮನಲ್ಲಿ ಎಲ್ಲಕ್ಕಿಂತ ಎಲ್ಲ ವಸ್ತುಗಳಿಗಿಂತ ಎಲ್ಲ ವ್ಯಕ್ತಿಗಳಿಂತ ಹೆಚ್ಚಿನ ಪ್ರೀತಿಯನ್ನು ಮಾಡಬೇಕು ಅಂತ ಇಲ್ಲೇ ಹರಿಕತಾಂಸಾರದಲ್ಲೇ ತಿಳಿಸ್ತಾರೆ ದೇಹ ಆಕಾರ ಪಶು ಧನ ಪತ್ನಿ ಮಾತಾ ಪಿತೃಗಳಲ್ಲಿ ಸ್ನೇಹಕ್ಕಿಂತನಿಕ ಭಕ್ತಿಯನ್ನು ಮಾರಮಣನಲ್ಲಿ ಬಿಡದೆ ಮಾಡೋ ಹೀಗೆ ಭಗವಂತನಲ್ಲೇ ಸರ್ವ ಸಮರ್ಪಣೆಯನ್ನು ಮಾಡಬೇಕು ಅವನಲ್ಲೇ ಮನಸ್ಸಿಡಬೇಕು ಅವನಿಂದನೇ ನನ್ನ ಸ್ವರೂಪಯೋಗತಾನುಸಾರ ಎಲ್ಲ ಕರ್ಮಗಳು ಕೂಡ ಮಾಡಿಸಲ್ಪಟ್ಟಿದೆ ಎನ್ನುವ ಚಿಂತನೆ ಇರಬೇಕು ಹಾಗೆ ತ್ರಿಕರ್ಣ ಶು ಶುದ್ಧಿ ಅಂದರೆ ಕಾಯಿಕ ವಾಚಿಕ ಮಾನಸಿಕವಾಗಿ ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತಾ ಅವನನ್ನೇ ನಂಬಿ ರಕ್ಷತಿ ತೇವ ವಿಶ್ವಾಸ ವಿಶ್ವಾಸ ಫಲದಾಯಕ ಅಂತ ಅವನೇ ರಕ್ಷಣೆ ಮಾಡ್ತಾನೆ ಸದಾ ಕಾಲ ನಾನು ದಾಸ ಅನುದೀಕ್ಷೆಯಿಂದ ಪರಮಾತ್ಮನನ್ನು ಮೊರೆ ಹೋಕರೆ ಅದೇ ಶರಣಾಗತಿ ಅದು ಮೋಕ್ಷಕ್ಕೆ ಅಂತರಂಗ ಸಾಧನ ಇಲ್ಲಿ ಸರ್ವಸಮರ್ಪಣೆಯನ್ನು ಭಗವಂತನಲ್ಲಿ ಮಾಡೋದು ಅಂತಾದರೆ ಅಜ್ಞಾನ ಪ್ರಮಾದಾದಿ ದೋಷಗಳಿಂದ ಆಗಿರ್ತಕ್ಕಂಥ ಪಾಪ ಅಂತ ಅನಿಸ್ಕೊಳ್ಳುವಂತಹ ಕ್ರಮಗಳನ್ನು ಕೂಡ ಇದರಿಂದ ನೀನು ಸಂಪ್ರೀತನಾಗು ಅಂದರೆ ನಾನು ನಾನು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಪಾಪಗಳಲ್ಲ ಅಜ್ಞಾತ ಅಂದರೆ ಜ್ಞಾನ ಇಲ್ಲದೆ ಗೊತ್ತಿಲ್ಲದೆ ಮಾಡಿರತಕ್ಕಂಥದ್ದು ಅಥವಾ ಪ್ರಾರಬ್ಧ ಕರ್ಮವಶಾತ್ ಮಾಡಿರುವಂಥದ್ದು ಕೈ ಮೀರಿ ಅಂದರೆ ಅಪರಿಹಾರ್ಯ ಆಗಲೇ ಮಾಡಿರುವಂಥದ್ದು ಹೀಗೆ ನಾನಾ ಕಾರಣಗಳಿಗಾಗಿ ಘಟಿಸಿರ್ತಕ್ಕಂಥ ಪಾಪ ಕರ್ಮಗಳನ್ನು ನಿನ್ನ ಪಾದದಲ್ಲಿರ್ತಕ್ಕಂಥ ವಜ್ರ ರೇಖೆಯಿಂದ ಅದನ್ನು ಹೊಸಕ್ಕೆ ಹಾಕು ಭಸ್ಮ ಮಾಡು ಈ ಮುಂದೆ ಈ ಪಾಪ ಕರ್ಮಗಳು ನನ್ನಿಂದ ಘಟಿಸದೇ ಇದ್ದಂತೆ ನನ್ನ ಉದ್ಧಾರ ಮಾಡುವಂತೆ ಈ ಪಶ್ಚಾತ್ತಾಪದಿಂದ ಕ್ಷಮಾಯಾಚನೆ ಮಾಡಬೇಕೇ ಹೊರತು ಸುಪ್ರೀತನಾಗುವಂತೆ ಈ ರೀತಿಯಾಗಿ ಅಲ್ಲ ಪುಣ್ಯಕರ್ಮವನ್ನು ಇಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಕರ್ ಕರ್ಮಗಳನ್ನು ಮತ್ತೆ ನನ್ನಿಂದ ಇನ್ನೂ ಹೆಚ್ಚೆಚ್ಚಾಗಿ ಮಾಡಿಸು ನ ಹಂ ಕರ್ತ ನನ್ನಲ್ಲಿ ಅನಂತ ರೂಪಗಳಿಂದ ನಿಂತು ಈ ಕರ್ಮವನ್ನು ಮಾಡಿಸಿದೀಯಾ ಅಂಥೇಳಿ ಕೃತಜ್ಞತಾಪೂರ್ವವಾಗಿ ಪೂಜಾತ್ವೇನ ಕರ್ಮಗಳನ್ನು ಸಮರ್ಪಣೆ ಮಾಡು ಅಂತ ಈ ರೀತಿಯಾಗಿ ಕರ್ಮ ಸಮರ್ಪಣೆಯ ವಿಧಾನವನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ಹೀಗೆ ಜೀವಕೃತ ಕರ್ಮಗಳ ಬಿಡದೆ ರಮಾ ಅವರನ್ನು ಸ್ವೀಕರಿಸಿ ಫಲಗಳ ನೀವ ಅಧಿಕಾರಾನುಸಾರದಲ್ಲಿ ಅವರಿಗೆ ಅನವರತ ಅನವರತ ಅಂದರೆ ಸದಾ ಕೂಡ ಆ ಕರ್ಮಕ್ಕೆ ಫಲ ಕೊಡ್ತಕ್ಕಂಥವನು ಪರಮಾತ್ಮನೇ ಅನ್ಯ ದೇವತೆಗಳು ಫಲ ಕೊಟ್ಟಂತೆ ಕಂಡ್ರು ಹಿಂದಿನ ಸಂಧಿಗಳಲ್ಲಿ ತಿಳಿಸಿದರು ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಅಂತ ಫಲ ಕೊಡ್ತಕ್ಕಂಥವನು ಪರಮಾತ್ಮನೇ ಫಲ ಮತ್ತು ಉಪಪತ್ತೇಹನ್ನ ಯಾವ ರೀತಿಯಾಗಿ ಫಲವನ್ನು ಕೊಡ್ತಾನೆ ಅನ್ನೋದನ್ನು ವಿಸ್ತಾರವಾಗಿ ತಿಳಿಸ್ತಾರೆ ಹಾಗೆಯೇ ಪರಮಾತ್ಮ ಒಬ್ಬನೇ ಸರ್ವಶಕ್ತ ಸ್ವತಂತ್ರ ಸರ್ವ ಸರ್ವನಿಯಾಮಕ ಎಲ್ಲ ಆದರೂ ಕೂಡ ಜೀವರ ಯೋಗ್ಯತಾನುಸಾರ ಕರ್ಮಗಳನ್ನು ಮಾಡಿಸ್ತಾನೆ ಆ ಯೋಗ್ಯತೆಯಂತೆಯೇ ಫಲವನ್ನು ಕೊಡ್ತಾನೆ ಅದರಿಂದ ಒಂದೇ ಕರ್ಮ ಆದರೂ ಕೂಡ ಮಾಡಿರ್ತಕ್ಕಂಥ ಐದು ಜನ ಪಾಂಡವರ ದೃಷ್ಟಾಂತವನ್ನು ಕೊಟ್ಟು ಫಲದಲ್ಲಿ ವೈವಿಧ್ಯ ಹೇಗೆ ಅನ್ನೋದನ್ನು ತಿಳಿಸ್ತಾರೆ ಹಾಗೆ ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಕದಾಚನ ಕೇವಲ ಕರ್ಮ ಮಾಡೋದಕ್ಕಷ್ಟೇ ನಿನಗೆ ಅಧಿಕಾರ ಆ ಫಲಾಫಲಗಳನ್ನು ನಾನು ಕೊಡ್ತೀನಿ ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ ಅಂತ ಕೃಷ್ಣ ಹೇಳ್ತಾನೆ ಹಾಗೆ ಕರ್ಮವನ್ನು ಅನಂತ ರೂಪಗಳಿಂದ ನಿಂತು ಮಾಡಿಸೋನೇ ಅವನು ತೇನವಿನ ತೃಣಮಪಿನ ಚಲತಿ ಆ ಕರ್ಮವನ್ನು ಅವನಲ್ಲೇ ಸಮರ್ಪಣೆ ಮಾಡಿದರೂ ಕೂಡ ಅವನು ಅಗ್ನಿಯ ದೃಷ್ಟಾಂತವನ್ನು ಕೊಟ್ಟಂಗೆ ಅಗ್ನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಇಲ್ಲ ಅಂತಾದಮೇಲೆ ಅವನಿಗೆ ಆ ಪಾವನತ್ವ ಅಥವಾ ನಿರ್ಲೇಪತ್ವವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ಸರ್ವಥಾ ಲೇಪ ಇಲ್ಲ ದೋಷದೂರ ಗುಣಪರಿಪೂರ್ಣನೇ ಪರಮಾತ್ಮ ಅಂತ ತಿಳಿಸ್ತಾರೆ ಶ್ರೀ ಕೃಷ್ಣಾರ್ಪಣ